ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಶ್ರೀ ಶ್ರೀ ಶಂಕರ ಭಗವತ್ಪಾದ ಪೂಜ್ಯ ಚರಣಾರವಿಂದಗಳಲ್ಲಿ ನಮಿಸುತ್ತ ಶ್ರೀ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದ ತರಗಳಲ್ಲಿ ವಂದಿಸುತ್ತ ವಿದ್ವಾನ್ ಮಹೋಮ ಮಹಾಮಹೋಪಾಧ್ಯಾಯ ವೇದಾಂತವಾರಿ ವಜ್ರ ವೇದಾಂತಿಗಳಾದ ಡಾಕ್ಟರ್ ಗುರುಗಳ ಸದ್ಗುರುಗಳಾದ ಡಾಕ್ಟರ್ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹಶರ್ಮ ಅವರ ಪದತಲಗಳಲ್ಲಿ ಶರಣಾಗುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧವನ್ನು ನೋಡೋಣ ಅದರಲ್ಲಿ ಆರನೆಯ ಶ್ಲೋಕ ಜಗತ್ತಿನ ಭ್ರಮೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಸಂಸಾರ ಸ್ವಪ್ನ ತುಲ್ಯೋ ಹಿರಾಗ್ವೇಷಾದಿ ಸಂಕುಲ ಸ್ವಕಾಲೇ ಸತ್ಯವದ್ಭಾತಿ ಪ್ರಬೋಧಿ ಸತ್ಯಸತ್ ಭೇತ್ ಅಂದರೆ ರಾಗದ್ವೇಷಾದಿಗಳಿಂದ ಕೂಡಿದಂತಹ ಜಗತ್ತು ಕನಸಿನಂತೆ ಸ್ವಪ್ನದಂತೆ ತೂರಿ ಸಂಸಾರುಲ್ಯ ಹಿ ರಾಗದ್ವೇಷಾಧಿ ಸಂಕುಲ ಅದರಿಂದ ಕೂಡಿರತಕ್ಕಂಥದ್ದು ಸ್ವಪ್ನದಂತೆ ಇರತಕ್ಕಂಥದ್ದು ಸ್ವಕಾಲೆ ಸತ್ಯವದ್ ಎಚ್ಚರವಾದೊಡನೆಯೇ ತನ್ನ ಸತ್ಯತ್ವವನ್ನು ಕಳ್ಕೊಡ್ತದೆ ಸತ್ಯದಂತೆ ತೋರ್ತದೆ ತನ್ನ ಕಾಲದಲ್ಲಿ ಯಾವಾಗ ಸೃಷ್ಟಿಕಾಲದಲ್ಲಿ ಅದು ಎಚ್ಚರ ನಮಗೆ ಎಚ್ಚರವಾಗಿರುವಾಗ ಅದು ಎಚ್ಚರ ಏನು ಸತ್ಯದ ಹಾಗಿ ತೋರಿ ಬರುತ್ತದೆ ಸ್ವಕಾಲಿ ಸತ್ಯವದ್ಭಾತಿ ಯಾಕಂದರೆ ಇದು ಆ ಕಾಲದಲ್ಲಿ ಸಂಸಾರದ ಕಾಲದಲ್ಲಿ ಸತ್ಯವಾಗಿರುವಂತೆ ಕಾಣ್ತದೆ ನಾವು ಅದನ್ನು ಅನುಭವಿಸ್ತಾ ಇರುವಾಗ ಪ್ರಬೋಧಿ ಸತ್ಯ ಸದ್ಭವೇತ್ ಎಚ್ಚರಗೊಳ್ಳುತ್ತಾ ಅದರಿಂದ ನಾವು ಆ ಅಜ್ಞಾನವನ್ನು ಕಳ್ಕೊಂಡಾಗ ಅದು ಸುಳ್ಳಾಗಿ ತೋರಿ ಬರ್ತದೆ ನಮಗೆ ಅದು ತನ್ನ ಸತ್ಯತ್ವವನ್ನು ಕಳ್ಕೊಂಡು ಮಿಥ್ಯವೆನಿಸ್ತದೆ ಅಂಥೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಂಸಾರ ಸ್ವಪ್ನತುಲ್ಯೋಹಿ ರಾಗದ್ವೇಷಾದಿ ಸಂಗುಲ ಸ್ವಕಾಲೇ ಸತ್ಯವದ್ಭಾತಿ ಪ್ರಬೋಧಿ ಸತ್ಯ ಸದ್ಭವೇದಂತೇಳಿ ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಏನು ಹೇಳ್ತಾರೆ ರಾಗದ್ವೇಷ ಆದಿಗಳಿಂದ ತುಂಬಿರತಕ್ಕಂಥ ಈ ಪ್ರಪಂಚವು ಕನಸಿನಂತೆ ಅದರಲ್ಲಿದ್ದಾಗ ಅದು ನಿಜಾಂತಲಿಯೇ ತೋರುತ್ತದೆ ಆದ ಕಾರಣ ಅದರಿಂದ ಎದ್ದ ಕೂಡಲೇ ಜ್ಞಾನೋದಯವಾದ ಕೂಡಲೇ ಅದು ಇಲ್ಲವಾಗ್ತದೆ ಸ್ವಪ್ನದಲ್ಲಿ ಈ ಮನಸ್ಸು ತನ್ನ ಮನೋ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಳ್ಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ತನ್ನ ದೇವ ಸಾಮ್ರಾಜ್ಯವನ್ನು ಸ್ಥಾಪಿಸ್ತದೆ ಮನಸ್ಸು ಕನಸಿನಲ್ಲಿ ತೀರದ ಆಸೆಗಳನ್ನು ರಾಗ ದ್ವೇಷ ಮೊದಲಾದವುಗಳನ್ನು ನಾವು ಮನಸ್ಸಿನಲ್ಲಿ ತುಂಬಿಕೊಂಡು ಮಲಗುವಾಗ ಅವು ನಮ್ಮ ಸ್ವಪ್ನದಲ್ಲಿ ಪ್ರಕಟಗೊಳ್ಳುತ್ತದೆ ಹೀಗೆ ಮನೋ ಸಾಮ್ರಾಜ್ಯದಲ್ಲಿ ಅದನ್ನು ವಿಹರಿಸ್ತಾ ಇರ್ತದೆ ಸ್ವಪ್ನದಲ್ಲಿ ಯಾವುದು ಮನಸ್ಸು ತನ್ನದೇ ಸಾಮ್ರಾಜ್ಯವನ್ನು ನಿರ್ಮಿಸಿ ತೀರದ ಆಸೆಗಳನ್ನು ರಾಗದ್ವೇಷ ಮೊದಲಾದವುಗಳನ್ನು ಹಗಲಿನಲ್ಲಿ ಯಾವುದು ಮಾಡಲಿಕ್ಕಾಗಲಿಲ್ಲ ಅದನ್ನು ಕನಸಿನಲ್ಲಿ ಅದು ಪ್ರಕಟಗೊಳ್ಳುತ್ತದೆ ಆದ ಕಾರಣವೇ ಮನಸ್ಸು ನೆಮ್ಮದಿಯುಳ್ಳವ ಅಂದರೆ ಮನಸ್ಸಿನ ನೆಮ್ಮದಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿರುವವ ಮಾನಸಿಕ ನೆಮ್ಮದಿಯುಳ್ಳಂಥವ ಕೋಪತಾಪ ಅಹಂಕಾರ ಇಷ್ಟ ಅನಿಷ್ಟ ಮುಂತಾದವುಗಳ ಇವುಗಳಿಂದ ವಿಚಲಿತನ ಆಗದೆ ಇರತಕ್ಕಂಥವನಿಗೆ ಘೋರವಾದ ಸ್ವಪ್ನಗಳು ಕನಸುಗಳು ಬೀಳುವುದಿಲ್ಲ ಯಾಕಂದರೆ ಅವನು ಈಗಾಗಲೇ ನೆಮ್ಮದಲ್ಲಿದ್ದಾನೆ ಯಾವುದೇ ಚಿತ್ತ ಚಾಂಚಲ್ಯ ಇಲ್ಲ ಅವನಿಗೆ ಅಂಥೇಳಿ ಆದರೆ ಅವನಿಗೆ ಈಡೇರಿಸಲಾಗದ್ದು ಅಂಥೇಳಿ ಇರುವುದಿಲ್ಲ ಮನಸ್ಸಿನಲ್ಲಿ ಬಲವಾಗಿ ಆ ರೀತಿ ಆಸೆಗಳು ಇದ್ದರೆ ಮಾತ್ರ ಅವನಿಗೆ ಅದು ಕನಸಿನಲ್ಲಿ ಕಂಡು ಹಾಗಾಗಿ ವಿಚಲಿತನ ಆಗದೆ ಅಂತಹ ಕನಸುಗಳು ಬೀಳುವುದಿಲ್ಲ ಮನೋಬಲವಿಲ್ಲದ ದುರ್ಬಲನೇ ತೀರದ ಆಸೆ ಆಕಾಂಕ್ಷೆಗಳ ಸಂಕೇತವಾದ ಈ ಮನೋವಿಕಾರಗಳಿಗೆ ಬಲಿಯಾಗ್ತಾನೆ ಅಂತೇಳಿ ಹೇಳ್ತಾರೆ ಈ ಸ್ವಪ್ನದಲ್ಲಿ ನಮಗಾಗತಕ್ಕಂಥ ಅನುಭವ ಬಹು ವಿಧವಾದದ್ದು ಜಾಗೃದ ಅವಸ್ಥೆಯಲ್ಲಿಯೂ ಸಹ ನಮ್ಮ ಅನುಭವ ವಿವಿಧವಾದದ್ದು ಎಚ್ಚರದಲ್ಲಿ ಆದರೆ ನಾವು ಅದನ್ನು ಅನಿರ್ದಿಷ್ಟ ಕಾಲದ ಸ್ವಪ್ನ ಅಂಥೇಳಿ ಭಾವಿಸಬಯಸುವುದಿಲ್ಲ ಅಂದರೆ ಅದಕ್ಕೆ ಕಾರಣ ಸತ್ಯವನ್ನು ಸತ್ಯವನ್ನಾಗಿ ತಿಳಿಯುವುದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ನಮ್ಮ ಅಜ್ಞಾನ ಅಂದರೆ ಇದು ನಿರ್ದಿಷ್ಟವಾದ್ದು ಅಂಥೇಳಿ ನಾವು ತಿಳಿತೇವೆ ಅನಿರ್ದಿಷ್ಟ ಅದು ಕನಸು ಕೂಡ ನಿಜವೇ ಅಂತೇಳಿ ಭಾವಿಸ್ತೇವೆ ನಾವು ಅಂದರೆ ಕನಸಿನಲ್ಲಿರುವಾಗ ಎಚ್ಚರದಲ್ಲಿ ಬಂದಾಗ ಅದು ಕನಸಾಗಿ ಕಾಣ್ತದೆ ಆದರೆ ಕನಸಿನಲ್ಲಿರುವಾಗ ಕನಸೇ ನಮ್ಮ ನಿಜ ನಮಗೆ ಅನುಭವಿಸ್ತಾ ಅನುಭವಕ್ಕೆ ಬರ್ತದೆ ಯಾಕಂದರೆ ಅದು ಕೂಡ ಅಜ್ಞಾನದ ಫಲ ಅಂತೇಳಿ ಹೇಳ್ತಾರೆ ನಮಗೂ ಮತ್ತು ನಮ್ಮ ದೇಹದ ಇಂದ್ರಿಯಗಳಿಗೂ ಇರುವಂತಹ ಸರಿಯಾದ ಸಂಬಂಧ ಮತ್ತು ಬಾಹ್ಯ ಜಗತ್ತಿನ ವಸ್ತುವಿನೊಡನೆ ನಮಗಿರತಕ್ಕಂಥ ಸಂಪರ್ಕದ ಸತ್ಯಾಂಶವನ್ನು ತಿಳಿಯಲಿಕ್ಕೆ ನಾವಿನ್ನೂ ಅರ್ಹತೆಯನ್ನು ಪಡೆದಿಲ್ಲ ಅಷ್ಟೆ ಆದ ಕಾರಣವೇ ಅವುಗಳ ಅನಿತ್ಯತೆಯ ಅರಿವು ನಮಗಿನ್ನೂ ಆಗಲಿಲ್ಲ ಕನಸಿನದ್ದು ಅನಿತ್ಯ ಅಂತೇಳಿ ನಮಗೆ ಎಚ್ಚರದಲ್ಲಿ ಕಾಣ್ತದೆ ಆದರೆ ಎಚ್ಚರವೂ ಕೂಡ ಅನಿತ್ಯವಾದದ್ದು ಎನ್ನತಕ್ಕಂಥದ್ದು ನಮಗಿನ್ನೂ ಅನುಭವಕ್ಕೆ ಬಂದಿಲ್ಲ ನಮ್ಮ ಈ ಇಂದ್ರಿಯಗಳಿಂದ ನಮಗೇನು ಕಾಣಿಸ್ತಾ ಇದೆ ಅಥವಾ ಏನು ಅನುಭವ ಆಗ್ತಾ ಇದೆ ಅದೆಲ್ಲ ಸತ್ಯ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಅಷ್ಟು ನಾವು ಮೇಲೆ ಬಂದಿಲ್ಲ ಆತ್ಮಜ್ಞಾನಕ್ಕೆ ಇಂದ್ರಿಯ ಜ್ಞಾನದಲ್ಲೇ ಇದ್ದೇವೆ ನಾವು ನಾವು ಸ್ವಪ್ನಾವಸ್ಥೆಯಲ್ಲಿ ಇರುವವರೆಗೂ ನಮಗೆ ಅದು ಸತ್ಯವೇ ಸ್ವಪ್ನ ಕನಸು ಅದ ನಾವು ಎಚ್ಚೆತ್ತ ಕೂಡಲೇ ನಮಗೆ ನಮ್ಮ ಎಲ್ಲ ಅನುಭವದ ಅಸತ್ಯತೆ ಅರಿವಾಗ್ತದೆ ಇದು ಸುಳ್ಳು ಅಂಥೇಳಿ ಹಾಗೆಯೇ ನಾವು ಜಡ ಪೂರ್ಣವಾಗಿ ವಿಮರ್ಶೆ ಮಾಡಿದರೆ ಸರ್ವವ್ಯಾಪ್ತಿ ತತ್ವದ ಅನುಭವ ಆದಾಗ ವಿವಿಧ ರೂಪದ ಜಗತ್ತು ಮಾಯವಾಗಿ ನಿತ್ಯವಸ್ತುವಿನ ಅಸತ್ಯತೆಯ ನಿತ್ಯತೆಯ ಅನುಭವ ನಮಗಾಗ್ತದೆ ಆದ ಕಾರಣ ಅಜ್ಞಾನದ ಪರದೆಯನ್ನು ಹರಿದು ಹಾಕಿ ಅಸತ್ಯ ಅಸ್ತಿತ್ವದಿಂದ ಎಚ್ಚೆತ್ತು ಅಸತ್ಯವಾದ ಅಸ್ತಿತ್ವದಿಂದ ಎಚ್ಚೆತ್ತು ನಮ್ಮ ನಿಜಸ್ವರೂಪದ ಅನುಭವವನ್ನು ನಾವು ಪಡೀಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ಚಿನ್ಮಯಾನಂದ ಜಿಯವರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ಈ ಶ್ಲೋಕಕ್ಕೆ ಹೀಗೆ ಚಿನ್ಮಯ ಮಿಷನ್ ಅಂಥೇಳಿ ಅವರು ಸ್ಥಾಪನೆ ಮಾಡಿದ್ದಾರೆ ಬಹುದೊಡ್ಡ ಒಂದು ಸಂಸ್ಥೆ ವಿಶ್ವದಾದ್ಯಂತ ಹೀಗೆ ಇದು ಸಂಸಾರುಲ್ಯೋಹಿ ರಾಗದ್ವೇಷಾದಿ ಸಂಕುಲ ಸ್ವಕಾಲೇ ಸತ್ಯ ಉದ್ಭಾ ಪ್ರಬೋಧೆ ಸತ್ಯ ಸದ್ಭವೇತ್ ಅಂಥೇಳಿ ಪ್ರಬೋಧೆ ಸತಿ ಅಸದ್ಭವೇತ್ ಅಂತೇಳಿ ಪ್ರಬೋಧೆ ಸತ್ಯಸದ್ಭವೇತ್ ಅಂದರೆ ಪ್ರಬೋಧೆ ಎಚ್ಚರದವಾದಾಗ ಸತಿ ಅಸದ್ ಭವೇತ್ ಪ್ರಬೋಧೆ ಸತಿ ಅಂದರೆ ಎಚ್ಚರವಾದಾಗ ಸತಿ ಸಪ್ತಮಿ ಪ್ರಯೋಗ ಪ್ರಬೋಧೆ ಸತಿ ಅಸದ್ ಭವೇತ್ ಯಾವುದು ಸತ್ಯವೆಂದು ಕಾಣ್ತದೋ ಅದು ಅಸತ್ತಾಗಿ ತೋರ್ತದೆ ಎಚ್ಚರ ನಮಗೆ ಜ್ಞಾನವಾದಾಗ ಜ್ಞಾನೋದಯ ಆದಾಗ ಅಂಥೇಳಿ ಮುಂದೆ ಎರಡನೇ ಅಂದರೆ ಏಳನೇ ಶ್ಲೋಕ ಅಂದರೆ ಜಗದ್ಭ್ರಮೆಯ ಬಗ್ಗೆ ಹೇಳ್ತಕ್ಕಂಥ ಎರಡನೇ ಅದೇ ತೀಗ ತಾವತ್ ಸತ್ಯಂ ಜಗದ್ಭಾತ್ ಶುಕ್ತಿಕ ರಜತ ಶುಕ್ತಿಕ ರಜತ ಯಥಾ ಯಾವನ್ನ ಜ್ಞಾಯತೆ ಬ್ರಹ್ಮ ಸರ್ವಾಧಿಷ್ಠಾನಮದ ಅಂದರೆ ತಾವತ್ ಸತ್ಯಂ ಜಗದ್ಭಾತ್ ಎಲ್ಲಿವರೆಗೆ ನಮಗೆ ಇದು ಸತ್ಯ ಅಂತೇಳಿ ಕಾಣ್ತದೆ ಶುಕ್ತಿ ಶುಕ್ತಿಕ ರಜತ ಯಥಾ ಹೇಗೆ ಕಪ್ಪೆಯ ಚಿಪ್ಪು ಬೆಳ್ಳಿಯಾಗಿ ಕಾಣ್ತದೋ ಹೊಳಿಯುವಾಗ ಹೊಳಿಯುವ ಕಪ್ಪೆಯ ಚಿಪ್ಪು ದೂರದಿಂದ ಬೆಳಕಿಗೆ ಬೆಳ್ಳಿಯಾಗಿ ಹೇಗೆ ಕಾಣ್ತದೋ ಅದೇ ರೀತಿಯಲ್ಲಿ ಈ ಜಗತ್ತು ಕೂಡ ಸತ್ಯ ಅಂತೇಳಿ ಕಾಣಿಸ್ತದೆ ಎಲ್ಲಿವರೆಗೆ ಯಾವನ್ನ ಜ್ಞಾಯತೆಯೇ ಬ್ರಹ್ಮ ಸರ್ವಾಧಿಷ್ಠಾನಮ್ವಯಂ ಎಲ್ಲದಕ್ಕೂ ಅಧಿಷ್ಠಾನವಾಗಿರುವ ಆಶ್ರಯಸ್ಥಾನವಾಗಿರುವ ಮೂಲವಾಗಿರುವ ಆಧಾರವಾಗಿರುವ ತನಗೆ ಎರಡನೇದು ಇಲ್ಲದಂತ ಅದ್ವಯಂ ಸೆಕೆಂಡ್ ಅಂತಿಲ್ಲ ಅದೊಂದೇ ಇರೋದು ಯಾವುದಿದೆಯೋ ಅಂತಹ ಬ್ರಹ್ಮ ಎಲ್ಲಿಯವರೆಗೆ ನಮಗೆ ತಿಳಿಯ ಬರುವುದಿಲ್ಲವೋ ಬ್ರಹ್ಮದ ಅರಿವು ಆಗುವುದಿಲ್ಲವೋ ಅಲ್ಲಿಯವರೆಗೆ ಜಗತ್ತು ಕಪ್ಪೆ ಚಿಪ್ಪಿನ ಬೆಳ್ಳಿಯ ಹಾಗೆ ಸತ್ಯವಾಗಿ ಕಾಣಿಸ್ತಾ ಇರ್ತದೆ ಅಂತೇಳಿ ಹೇಳ್ತಾರೆ ತಾವತ್ ಸತ್ಯಂ ಜಗದ್ಭಾತಿ ಶುಕ್ತಿಕ ರಜತಂ ಯಥಾ ಯಾವನ್ನ ಜ್ಞಾಯತೆ ಬ್ರಹ್ಮ ಸರ್ವಾಧಿಷ್ಠಾನವತ್ವಯಂ ಎಲ್ಲಕ್ಕೂ ಆಧಾರಭೂತವಾದ ಬ್ರಹ್ಮದ ಅನುಭವ ಆಗುವವರೆಗೆ ಈ ತೋರಿಕೆಯ ಪ್ರಪಂಚವೂ ಸತ್ಯದಂತೆ ಭಾಸವಾಗ್ತದೆ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತೇಳಿ ಭಾವಿಸುವ ಹಾಗೆಯೇ ಈ ಆಭಾಸ ಅಂಥೇಳಿ ಭಾಸವಾಗುವುದು ಇದು ನಾವು ಮರೀಚಿಕೆ ಅಂತ ಹೇಳ್ತೇವೆ ಮರುಭೂಮಿಯಲ್ಲಿ ಹಾಗೆ ನೀರಿದೆ ಅಂತೇಳಿ ಕಾಣಿಸ್ತದೆ ಆದರೆ ಹತ್ತಿರ ನೀರಿಲ್ಲ ಹಾಗೆ ಈ ಲೌಕಿಕ ಜಗತ್ತು ಅಂಥೇಳಿ ನಾವು ನೋಡತಕ್ಕಂಥ ಪ್ರಪಂಚವಷ್ಟೇ ಈ ಜಗತ್ತು ಅಂತೇಳಿ ನಾವು ತಿಳಿಯಬಾರ್ದು ಮೂರು ಅವಸ್ಥೆಗಳಲ್ಲಿ ಓರ ವ್ಯಕ್ತಿ ಅನುಭವ ಎಲ್ಲವೂ ಈ ಜಗತ್ತು ಎನ್ನುವುದರಲ್ಲಿ ಅಡಕವಾಗಿದೆ ಜಾಗ್ರತ ಸ್ವಪ್ನ ಮತ್ತು ಸುಶುಪ್ತಿ ಈ ಮೂರೂ ಅವಸ್ಥೆಗಳು ಕೂಡ ಭೌತಿಕ ಮಾನಸಿಕ ದೈಹಿಕ ಅನುಭವಗಳು ಕೂಡ ಹೌದು ಅಂದರೆ ದೇಹದಿಂದ ತಿಳಿಯತಕ್ಕಂತಹ ರೂಪರಸಗಂಧಾದಿಗಳು ಮಾನಸಿಕ ವ್ಯಾಪಾರವಾದ ಭಾವನೆಗಳು ಬುದ್ಧಿಯ ಯೋಚನೆಗಳು ಎಲ್ಲವೂ ಕೂಡ ಜಗತ್ತೇ ನಮ್ಮ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಂದ ನಾವು ಪಡೆಯತಕ್ಕಂಥ ಅನುಭವ ನಮ್ಮ ಈ ಜಗತ್ತು ಅಂದರೆ ಯಥಾ ಸೃಷ್ಟಿ ಯಥಾದೃಷ್ಟಿ ತಥಾ ಸೃಷ್ಟಿ ಅಂತೇಳಿ ಹೇಳ್ತಾರೆ ನಮ್ಮ ದೃಷ್ಟಿ ಹೇಗೆ ನಾವು ನೋಡುವಂಥ ದೃಷ್ಟಿ ಹೇಗಿರ್ತದೋ ಹೇಗೆ ಭಾವಿಸ್ತೀವೋ ನಾವು ಯದ್ಭಾವಂ ತದ್ಭವತಿ ಅಂತ ಹೇಳಿದಾಗೆ ಸೃಷ್ಟಿಯು ಕೂಡ ಹಾಗೆ ಗೋಚರ ಆಗ್ತದೆ ನಮಗೆ ನಮ್ಮ ಸುತ್ತಮುತ್ತಲಿನ ಒಳ್ಳೆಯವರು ನಾವು ಭಾವಿಸಿದರೆ ನಮ್ಗೆ ಅವರು ಒಳ್ಳೆಯವರಾಗಿ ಕಾಣಿಸ್ತಾರೆ ಒಳ್ಳೆಯವರಾಗಿ ವರ್ತಿಸ್ತಾರೆ ಅವರು ಪ್ರಪಂಚದ ಸಕಲ ಚರಾಚರ ವಸ್ತುಗಳಿಗೂ ಆಧಾರಭೂತವಾದ ಸರ್ವಾಧಿಷ್ಠಾನಂ ಏಕೈಕ ಅದ್ವಯಂ ಆತ್ಮದ ಜ್ಞಾನವನ್ನು ಅನುಭವಿಸದೇ ಇರುವವರಿಗೆ ಸರ್ವವ್ಯಾಪ್ತಿ ವ್ಯಾಪ್ತವಾದಂತಹ ಬ್ರಹ್ಮ ಯಾವುದಿದೆ ಆತ್ಮ ಅದರ ಜ್ಞಾನವನ್ನು ಅನುಭವಿಸದೇ ಇರುವವರಿಗೆ ಅನುಭವಿಸ ಅನುಭವಿಸದೇ ಇರುವವರಿಗೆ ಅನುಭವಿಸುವವರೆಗೆ ಅಂತೇಳಿ ಆತ್ಮ ಜ್ಞಾನವನ್ನು ಅನುಭವಿಸುವವರೆಗೂ ಈ ಜಗತ್ತು ಸತ್ಯವಾಗಿಯೇ ನಮಗೆ ತೋರುತ್ತದೆ ಆತ್ಮಜ್ಞಾನ ಆಗುವವರೆಗೆ ನಾವು ಸ್ವಪ್ನಾವಸ್ಥೆಯಲ್ಲಿ ಇರುವಾಗ ಅನುಭವಿಸ್ತಾ ಇರತಕ್ಕಂಥ ಜಗತ್ತು ಅಸತ್ಯ ಎನ್ನುವಂಥ ಭಾವನೆ ನಮಗೆ ಉಂಟಾಗುವುದಿಲ್ಲ ಕನಸಿನಲ್ಲಿರುವಾಗ ಕನಸು ಸತ್ಯ ಅಂತ ಕಾಣ್ತದೆ ನಾವು ಸ್ವಪ್ನದಿಂದ ಎಚ್ಚೆತ್ತ ಕೂಡಲೇ ನಮ್ಮ ಸ್ವಪ್ನದ ಲಾಭ ನಷ್ಟಗಳಿಗಾಗಲಿ ಸಂತೋಷವನ್ನಾಗಲಿ ದುಃಖವನ್ನಾಗಲಿ ನಾವು ಅನುಭವಿಸುವುದಿಲ್ಲ ಮರುಗುವುದಿಲ್ಲ ಅದೆಲ್ಲ ಸುಮ್ಮನೆ ಸುಳ್ಳು ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಹಾಗೆಯೇ ನಮ್ಮ ಸ್ವಪ್ನ ಲೋಕದ ವಿವಿಧ ಅನುಭವಗಳನ್ನ ಎಲ್ಲ ಎಚ್ಚರಗೊಂಡು ಒಡನೆ ನಮ್ಮ ಮನಸ್ಸಿನಲ್ಲಿ ಲೀನವಾಗುವಂತೆ ನಾವು ಆಧ್ಯಾತ್ಮ ತತ್ವಕ್ಕೆ ಜಾಗೃತರಾದಾಗ ನಮ್ಮ ಈ ಜಾಗೃತ ಅವಸ್ಥೆಯ ಸಕಲ ಅನುಭವಗಳು ವಿವಿಧ ವಸ್ತುಗಳು ಒಂದೇ ಒಂದು ರಸಮಯವಾದ ಪರಮಾತ್ಮ ತತ್ವದಲ್ಲಿ ವಿಲೀನಗೊಳ್ಳುತ್ತವೆ ರಸೋ ನಮಗೆ ಪರಮ ಸತ್ಯದ ಸಕಲ ಚರಾಚರ ವಸ್ತುಗಳಲ್ಲಿಯೂ ಏಕರೂಪವಾಗಿ ಹರಿತಾ ಇರತಕ್ಕಂತಹ ಆ ಪರಮಾತ್ಮ ತತ್ವವನ್ನು ನಾವು ನಮ್ಮ ಅನುಭವದಲ್ಲಿ ನೆಲೆಗಿಳಿಸಿಕೊಂಡಾಗ ಎಲ್ಲ ವಸ್ತುಗಳಲ್ಲಿ ಏಕರೂಪವಾಗಿ ಹರಿತಾ ಇರೋದನ್ನ ಆ ಪರಮಾತ್ಮ ತತ್ವ ಅದನ್ನು ನಮ್ಮ ಅನುಭವಕ್ಕೆ ನಾವು ನೆಲೆಗಿಳಿಸಿಕೊಂಡ್ರೆ ಕಪ್ಪೆಯ ಚಿಪ್ಪನ್ನು ಅದು ಸುಣ್ಣ ಮಾತ್ರ ಅಂತೇಳಿ ಅರಿತದ ಒಡನೆಯೇ ನಾವು ಹೇಗೆ ಇದು ಬೆಳ್ಳಿಯಲ್ಲ ಅಂತೇಳಿ ತಿಳಿತೇವೋ ಹಾಗೆಯೇ ಈ ಪ್ರಪಂಚವು ನಿಜವಲ್ಲ ಆ ಪರವಸ್ತುವಿಗಿಂತ ಬೇರೆ ಅಸ್ತಿತ್ವ ಇದಕ್ಕಿಲ್ಲ ಅಂಥೇಳಿ ಅರಿಯುತ್ತೇವೆ ಹಗ್ಗವನ್ನು ಕಂಡು ಹಾವೆಂದು ಮೋಸ ಹೋಗುವಲ್ಲಿ ಹಾವಿನ ಅಜ್ಞಾನಕ್ಕೆ ಕಾರಣವಾದಂತಹ ಹಗ್ಗ ಇಲ್ಲದೆ ಹಾವಿನ ಅಧ್ಯಾರೋಪ ಅಸಾಧ್ಯ ಒಂದು ಹಗ್ಗ ಬೇಕು ಅಲ್ಲಿ ಹಾವಿನಾಗಿ ಕಾಣಬೇಕಿದ್ದರೆ ಹಾಗೆಯೇ ನಿತ್ಯವೂ ಅಗೋಚರವು ಅವಿಕಾರವು ಆಧಾರಭೂತವೂ ಆದಂತಹ ಪರಮಾತ್ಮತತ್ವ ಇಲ್ಲದೇ ಈ ಪ್ರಪಂಚದ ಆಭಾಸವು ನಮಗೆ ಆಗಲಿಕ್ಕಿಲ್ಲ ಆಭಾಸ ಆಗಬೇಕಿದ್ದರೆ ಅಲ್ಲೊಂದು ಆಧೆಯ ಬೇಕು ಆಧಾರ ಹಗ್ಗ ಇದ್ದರೆ ಹಾವಿನಾಗೆ ಕಾಣಿಸ್ತದೆ ಹಾಗೆಯೇ ಆ ಪರಮಾತ್ಮ ತತ್ವ ಇದ್ದರೆ ಅದೇ ನಮಗೆ ಇಲ್ಲಿ ಜಗತ್ತಾಗಿ ಗೋಚರಿಸ್ತದೆ ಹಾಗೆ ಜಗತ್ತಾಗಿ ಗೋಚರಿಸುವಂಥ ಸೃಷ್ಟಿಗೆ ಒಂದು ಮೂಲಾಧಾರ ಇನ್ನೊಂದು ಇರಲೇಬೇಕು ನಮಗೆ ಗೋಚರಿಸುವ ಹಗ್ಗ ಹಾವಾಗಿ ಕಾಣಿಸುವಂಥದ್ದು ಯಾವಾಗ ಹಗ್ಗ ಅಲ್ಲಿ ಇದ್ದರೆ ಮಾತ್ರ ಹಗ್ಗವೇ ಇಲ್ಲ ಇದ್ದರೆ ಕಾಣೋದಿಲ್ಲ ಅಂತೇಳಿ ಹೇಳ್ತಾರೆ ಹಾಗೆ ಈ ಸೃಷ್ಟಿ ಇದ್ದರೆ ನಮಗೆ ಈ ಸೃಷ್ಟಿಗೆ ಆಧಾರವಾದ ಬ್ರಹ್ಮ ಒಂದು ಇದ್ದರೆ ಸೃಷ್ಟಿ ಇದೆ ಅದಕ್ಕೆ ಆಧಾರ ಒಂದು ಬೇಕು ಅಂತೇಳಿ ಅದೇ ಬ್ರಹ್ಮ ಅಂಥೇಳಿ ಇಲ್ಲಿ ಹೇಳ್ತಾರೆ ಹೀಗೆ ಮುಂದೆ ಹೇಳ್ತಾರೆ ಇನ್ನು ಮುಂದಿನದನ್ನು ಬಹುಶಃ ನಾವು ಮುಂದಿನ ದಿವಸ ನೋಡೋಣ ತಾವತ್ ಸತ್ಯಂ ಜಗದ್ಭಾತಿ ಶುಕ್ತಿಕಾರ ಶುಕ್ತಿಕಾ ರಜತಂ ಯಥ ಯಾವನ್ನ ಜ್ಞಾಯತೆ ಬ್ರಹ್ಮ ಸರ್ವಾಧಿಷ್ಠಾನ ಎರಡು ಶ್ಲೋಕಗಳನ್ನು ನಾವು ನೋಡಿದ್ದೇವೆ ನಾಳೆ ದಿವಸ ಎಂಟನೇ ಶ್ಲೋಕ ಅದನ್ನು ನಾವು ನೋಡೋಣ ಹರೇರಾಮ ಶಂಕರಾರ್ಪಿತಮಸ್ತು ಓಂ ತತ್ಸು